ಎಪ್ಪತ್ತೆರಡು ಸರ್ವಜ್ಞಾಭಿಷೇಕ ಗಾರ್ಗಿಯು ಹಿಂಜಿಯದ ಮೇಲೆ ಕುರುಪಾಂಚಾಲ ವಿದ್ವಾಂಸರು ಕುಳಿತಿದ್ದ ಕಡೆ ಗದ್ದಲವಾಯಿತು ಬಂದು ವಿದಗ್ಗ್ದನ್ನು ಸುತ್ತಿಕೊಂಡರು ವಿದಗ್ಧರೇ ಕುರುಪಾಂಚಾಲ ದೇಶಗಳು ಸರಸ್ವತಿ ಅವಾಸ ಸ್ಥಾನವೆಂದು ಬೆಂಬಲೋಕಕ್ಕೆ ಸಮಾನವಾದ ಭೂಮಿಯೆಂದು ಇದುವರೆಗೂ ಪ್ರಖ್ಯಾತವಾದುದು ಇವತ್ತು ಆ ಪ್ರಖ್ಯಾತಿಯು ಅಳಿಯುವುದರಲ್ಲಿದೆ ವೈದೇಹನೊಬ್ಬನು ಎಲ್ಲವನ್ನೂ ಸೋಲಿಸಿ ಕಣ್ಣದಲ್ಲಿ ಬಂದ ಇತರ ಗಜಗಳನ್ನು ತಿಳಿದು ಸೋಲಿಸಿ ಓಡಿಸಿದ ಮದ್ದಾನೆಯಂತೆ ತಿರುಗುತ್ತಿದ್ದಾನೆ ಇನ್ನೂ ಕಾಲಾತೀತವಾಗಿಲ್ಲ ಇನ್ನೊಂದು ಗಳಿಗೆ ನೋಡಿ ಯಾರೂ ವಾದಗಳು ಬರದಿದ್ದಲ್ಲಿ ಜನಕನು ಯಾಜ್ಞವಲ್ಕಿನಿಗೆ ಸರ್ವಜ್ಞಾಭಿಷೇಕವನ್ನು ಮಾಡಲು ಸಿದ್ಧನಾಗಿದ್ದಾನೆ ಹೇಳಿ ನಮ್ಮ ಮಾನವನ್ನು ಉಳಿಸಿ ನಿಮ್ಮ ದೇಶದ ಮಾನವನ್ನು ಉಳಿಸಿ ಎಂದು ಎಲ್ಲರೂ ವಿದಗ್ಧನಿಗೆ ಗಂಟು ಬಿದ್ದರು ಯೋಚಿಸಿದನು ಯಾಜ್ಞವಲ್ಕಿನು ಇತರರಂತಲ್ಲ ಮಾತುಕನಂತೆ ಏನೋ ಮಾಡಿ ಎದುರುಗಡೆಯವರನ್ನು ಹಿಡಿದು ಹಾಕುತ್ತಾನೆ ಗಾರ್ಗಿಯು ಎರಡನೆಯ ಕೇಳಿದ ಪ್ರಶ್ನೆಗಳನ್ನು ಅದೆಷ್ಟು ಸುಲಭವಾಗಿ ನಿಗ್ರಹಿಸಿದ ಅಷ್ಟೇ ಸುಲಭವಾಗಿ ಉತ್ತರವನ್ನು ಕೊಟ್ಟು ಗಾರ್ಜಿಯು ಹೇಳಿದರು ಕೊಟ್ಟ ಗಾರ್ಗಿಯು ಹೇಳಿದಳು ನಿಮ್ಮಲ್ಲಿ ಯಾರು ಇವನನ್ನು ಬ್ರಹ್ಮವಾದದಲ್ಲಿ ಗೆಲ್ಲಲಾರಿರಿ ಎಂದಳು ಗಾರ್ಗಿಯು ಸುಳ್ಳು ಹೇಳುವೊಳ್ಳಲ್ಲ ವಿದಗ್ಧನು ಅನ್ಯಮನಸ್ಕನಾಗಿ ಕುಳಿತಿರುವುದನ್ನು ನೋಡಿ ಆ ವಿದ್ವತ್ ಪ್ರಮುಖರು ಮತ್ತೇಮ ಹೇಳಿದರು ನಮ್ಮ ವಿದ್ವತ್ ಕುಲಕ್ಕೆ ಅಪ ಅಪಮಾನಕಾರವಾದ ಈ ಸೋಲನ್ನು ಒಪ್ಪಿಕೊಂಡು ನಾವೆಷ್ಟು ದಿನ ಬದುಕಬೇಕು ವಿದಗ್ಧ ನಿಮ್ಮ ತಂದೆಯ ಎಂತಹ ವಿದ್ವಾಂಸನೆಂಬುದನ್ನು ಪರಿಗಣಿಸಿ ವಿದ್ಯೆಗೆ ವಿಖ್ಯಾತವಾದ ನಮ್ಮ ದೇಶದಲ್ಲಿಯೂ ಅದನನ್ನು ಇರುವ ವಿದ್ವಾಂಸನಿರಲಿಲ್ಲ ಅಂತಹವರಲ್ಲಿ ಮಕ್ಕಳಾದ ನೀವು ಈ ವಾದಕ್ಕೆ ಹಿಂಜರಿಯುವುದೇ ವಿಧಗ್ಧನು ಮತ್ತೆ ಯೋಚಿಸಿದನು ಅವರು ಶಕಲರ ಮದನು ವಾದಕ್ಕೆ ಹೆದರಬೇಕಾಗಿಲ್ಲ ಆದರೆ ಯಾಜ್ಞಿವೈಯನ್ನು ಎಲ್ಲರಂತೆ ವಾದ ಮಾಡುತ್ತಿಲ್ಲ ಅಲ್ಲದೆ ನಮ್ಮವರು ಹೇಳುವಂತೆ ಹೇಳುತ್ತಿರುವ ಮಾತೂ ನಿಜ ಇಲ್ಲಿ ಏನಾದೀತು ವಾದದಲ್ಲಿ ಸೋಲು ಗೆಲ್ಲೋ ಆದರೆ ಕೃಪಾಂಚಲಗಳಲ್ಲಿ ಮಾತ್ರವಲ್ಲ ಗಂಗಾಯಮನ ಮಧ್ಯದಲ್ಲೆಲ್ಲ ಪ್ರಖ್ಯಾತನಾದ ವಿದ್ವಾಂಸನಾಗಿ ಈ ಬ್ರಹ್ಮವಾದದಲ್ಲಿ ಸೋತು ಬದುಕುವುದುಂಟೆ ತಲೆ ಎತ್ತಿಕ್ಕೊಂಡು ತಿರುಗುವುದುಂಟೆ ಹಾಗಂದೇ ಇಲ್ಲಿ ಪ್ರಾಣವಾಗಿ ಪಣವಾಗಿ ಪ್ರಾಣವನ್ನು ಪ್ರಣವಾಗಿ ಒಟ್ಟಬೇಕಾದಿಲ್ಲ ಆ ಸರ್ವಜ್ಞ ಅಭಿಷೇಕ ಅಭಿಷೇಕ ನಾನು ವಾದದಲ್ಲಿ ಸೋತು ಆ ಸರ್ವಜ್ಞ ಪೀಠದ ಸೋಪಾನಗಳಲ್ಲಿ ಕೊನೆಯ ಮೆಟ್ಟಲಾಗುವುದೇ ಕೊನೆಗೊಬ್ಬ ವಿದ್ವಾಂಸನು ಹೀಗೆ ಹೇಳಿದನು ವಿದ ನೀನು ಹೇಳಿವೆಯೋ ನಾನು ಹೋಗಲೋ ಎಷ್ಟಾದರೂ ನಾನು ನಿನ್ನಂತಲ್ಲ ನೀನು ಅಗ್ರಗಣ್ಯನು ನಾನು ಎರಡನೆಯ ಪಂಥೀಯವನು ಕುರುಪಾಂಚಲರು ಇಷ್ಟು ದಿನ ಇಷ್ಟು ಜನ ಬಂದಿದ್ದರೂ ಯಾರೂ ವಾದ ಭೂಮಿಗೆ ಏಳಿಲ್ಲ ಎಂಬ ಅಪಯಶಸ್ಸಾದರೂ ಕಲಿಯಲಿ ಆ ಮಾತು ಏನೋ ಎಂತೂ ವಿದಗ್ಧನನ್ನು ಚುಚ್ಚಿತು ಆಗಲಯ್ಯ ನಿಮ್ಮೆಲ್ಲರ ಕೋರಿಕೆ ನಾನು ವಾದಕ್ಕೆ ಹೋಗುತ್ತೇನೆ ಆದರೆ ಆ ಯಾಜ್ಞವಲ್ಕ್ಯನು ನನ್ನ ಕಣ್ಣ ಮುಂದಿನ ಹುಡುಗ ಇವನೊಡನೆ ವಾದ ಮಾಡುವುದೆಯೇ ಎಂದು ಶಂಕೆ ನೀನು ಶಂಕಗಳಲ್ಲಿ ಒದ್ದಾಡ್ತಿರು ಇನ್ನೊಂದು ಬೆಳಗ್ಗೆಯೊಳಗೆ ಸರ್ವಜ್ಞಾಭಿಷೇಕವಾಗಲಿ ನೀನು ನಾಳೆಯ ದಿನ ನಾನು ವಾರಕ್ಕೆ ಹೋಗಬೇಕಾಗಿತ್ತು ಹೋಗಿದ್ದರೆ ಆ ಅಭಿಷೇಕವು ನನಗಾಗುತ್ತಿತ್ತು ಎಂದುಕೊಂಡು ಮನೆಯೊಳಗೆ ತಿರುಗು ಕೇಳು ಈ ಸರ್ವಜ್ಞ ಪೀಠಕ್ಕೆ ನೀನೊಬ್ಬನೇ ಅಧಿಕಾರಿ ಇನ್ನು ಯಾರೂ ಯೋಗ್ಯರೇ ಅಲ್ಲ ನಿನಗಾಗ್ಬಿಟ್ಟು ಇದು ಇತರರ ಪಾಲಾಗಕೂಡದು ಹಾಗಾಗ ಕೂಡದು ಯಾವ ರೀತಿಯಿಂದ ನೋಡಿದರೂ ಇದು ನಮ್ಮವರದು ಕುರುಪಾಂಚಲರನ್ನು ಬಿಟ್ಟರೆ ಬೇರೆ ಬೇರೆ ಬೇರೆ ಬೇರೆ ದೇಶಗಳಲ್ಲಿ ವಿದ್ವಾಂಸರಲ್ಲಿ ಆದ್ದರಿಂದ ಹೇಳು ಹೇಳು ಹೇಳು ಪ್ರಾಣವನ್ನಾದರೂ ಪಣವಾಗಿ ಒಡ್ಡಿ ಇದೇನು ಏನಕ್ಕೇನ ಪ್ರಕಾರ ಏನ ಸಾಧಿಸು ಇದನ್ನು ಏನಕ್ಕೇನ ಪ್ರಕಾರ ಏನ ಸಾಧಿಸು ಈ ರಾಜನು ನಿನ್ನ ಶಿಷ್ಯ ಮರೆಯಬೇಡ ವಿದಗ್ಧನು ಮನಸ್ಸು ಮಾಡಿದನು ಮೇಲಕ್ಕೆ ಅವನ ಗಾಂಭೀರ್ಯಕ್ಕೂ ಗಾಂಭೀರ್ಯವನ್ನು ಎರವು ಕೊಡುವ ನಿಲುವು ಅನೇಕರು ಮೆಚ್ಚುಕೊಂಡರು ಆ ನಿಂತ ನಿಲುವೆ ಆತನ ಮಹಾವಿದ್ವಾಂಸನೆಂದು ಉದ್ಘೋಷಿಸುತ್ತಿತ್ತು ಕೆಲವರು ಶಂಕಿಸಿದರು ಈತನೇನು ಮಹಾವಿದ್ವಾಂಸನೆಂದೇ ಕಾಣುತ್ತಿದೆ ಆದರೆ ಆ ಸಿಂಹದೊಂದಿಗೆ ಸೆಣಸಬಲ್ಲನೆ ವಿದನು ಹುಟ್ಟಿದ ದೋತ್ರದ ನರಿಗೆಯನ್ನು ಸರಿ ಮಾಡಿಕೊಂಡನು ಹೊದೆದಿದ್ದ ಉತ್ತರಯವನ್ನು ಕ್ರಮಪಡಿಸಿದನು ಅದರ ಮೇಲಿದ್ದ ಶಾರುವನ್ನು ಸರಿಯಾಗಿ ಹೊದದುಕೊಂಡನು ಅದು ನೆಲದ ಮೇಲೆ ಎಳೆಯುವಂತಿತ್ತು ಅದನ್ನು ಅಂಗುಲೀಯ ಕದಗಳಿಂದ ಅಲಂಕೃತವಾದ ಹಸ್ತಗಳಿಂದ ಇಳಿದುಕೊಂಡು ಮದ್ದಾನೆಯಂತ ಜಗ್ಗು ಹಾಕುತ್ತಾ ವೇದಿಯ ಕಡೆಗೆ ನಡೆದನು ಕೃಷ್ಣಾದಿನವನ್ನು ಹೊದಿದ ದರ್ಬೆಯ ಪವಿತ್ರಗಳನ್ನು ಇಟ್ಟುಕೊಂಡು ಪಾವಿತ್ರದ ಮೂರ್ತಿಯಂತ ಕಾಣುತ್ತಿದ್ದ ಭಗವಾನರು ವಯಸ್ಸಿಗಿಂತ ತಮಗಿಂತ ವಯಸ್ಸಿನಲ್ಲಿ ತಮಗಿಂತ ಹಿರಿಯರಾದ ವಿದ್ವಾಂಸರು ಬರುತ್ತಿರುವುದನ್ನು ಕಂಡು ಎದ್ದು ನಿಂತರು ಇದಗ್ಗನು ಬರುತ್ತಾ ದಾರಿಯಲ್ಲಿ ಯೋಚಿಸಿದನು ಈತನು ನಾವು ಬರುವುದನ್ನೇ ಕಂಡು ಹೆದರ ನಾವು ಬರುತ್ತಿರುವುದನ್ನು ಕಂಡು ಹೆದ್ದಾನೆ ಎಂದು ಸಂತುಷ್ಟಾಗಿ ಆ ಸಂತೋಷವನ್ನು ಪ್ರಕಟವಾಗಿ ತೋರಿಸಿಕೊಳ್ಳುತ್ತಾ ತಮ್ಮನ್ನು ಹೇಳಬೇಕೆಂದ ವಿದ್ವಾಂಸರ ಕಡೆ ತಿರುಗಿ ಒಂದು ನಗೆಯನ್ನು ನಕ್ಕು ಮುಂದಕ್ಕೆ ವೇದಿಕೆಯ ಸಮೀಪಕ್ಕೆ ಬಂದು ಯಾಜ್ಞವಾಳಕೆಯರು ನಮಗೆ ಈ ಮರ್ಯಾದೆಯನ್ನು ತೋರ ತೋರಿಸಬೇಕಾಗಿಲ್ಲ ಎಷ್ಟಾಗಲೀ ಇದು ವಾದಭೂಮಿ ಈಗ ನಾವಿಬ್ಬರೂ ಸಮ ಕುಳಿತುಕೊಳ್ಳಿ ವಿದ್ವಾಂಸರು ವಿನಿಯವನ್ನು ಬಿಡಬಾರದು ಹಾಗೆಂದು ಇಷ್ಟು ನಮ್ರರೂ ಆಗಬಾರದು ಇನ್ನೊಂದು ಗಳಿಗೆಯೊಳಗಾಗಿ ಸರ್ವಜ್ಞಾಭಿಷೇಕ ಪಡೆಯುವ ತಾವು ಇಷ್ಟು ನಮ್ರವಾದರೆ ಹೇಗೆ ಎಂದನು ಭಗವಾನರು ಏನು ಮಾತನಾಡದೆ ಎರಡು ಕೈಗಳಿಂದಲೂ ಆಸನವನ್ನು ತೋರಿಸುತ್ತಾ ದಯ ಮಾಡಬೇಕು ಸರ್ವ ವೃದ್ಧರಾದ ಶಕಲರ ಮಕ್ಕಳಿಗೆ ಸಲ್ಲದ ಮರ್ಯಾದೆಯು ಉಂಟೆ ಎಂದು ನುಡಿದು ಅವರು ಕುಳಿತ ಮೇಲೆ ತಾವು ಕುಳಿತರು ವಿದಗ್ಧನು ಠಿವಿಯಿಂದ ಪದ್ಮಾಸನವನ್ನು ಗೊಟಿ ಗೂಟ ನೆಟ್ಟಂತೆ ಕುಳಿತು ಸುತ್ತಲೂ ನೋಡಿ ರಾಜನ ಕರಿಗೆ ನೋಡಿ ನಕ್ಕು ವಾದವನ್ನು ಆರಂಭಿಸಿದನು ಯಾಜ್ಞವಾಲ್ಕ್ಯ ದೇವತೆಗಳು ಎಷ್ಟು ಭಗವಾನರು ನಗುತ್ತಾ ವೈಶ್ವ ದೇವರ ದೇವದಲ್ಲಿ ನಿವಿದದಲ್ಲಿ ಹೇಳಿರುವಂತೆ ಮುನ್ನೂರು ಅಥವಾ ಮೂರು ಸಾವಿರದ ಮೂರು ಆದರೆ ಇವೆಲ್ಲ ಮೂವತ್ತ್ ಮೂರು ದೇವತೆಗಳ ಮಹಿಮೆ ಎಂದರು ಆ ಮೂವತ್ಮೂರು ಯಾರು ಎಂಟು ಜನ ವಸುಗಳು ಹನ್ನೊಂದು ಜನ ರುದ್ರರು ಹನ್ನೆರಡು ಮಂದಿ ಆದಿತ್ಯರು ಇಂದ್ರ ಪ್ರಜಾಪತಿ ಕರ್ಮಫಲವನ್ನು ತಮ್ಮಲ್ಲಿ ಇಟ್ಟುಕೊಂಡಿರುವರೆಂದು ವಸುಗಳು ಶರೀರದಲ್ಲಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಮನೋರೂಪವಾಗಿದ್ದುಕೊಂಡು ಅದು ಬೀಳುವಾಗ ಹೊರಟು ಹೋಗಿ ಸಂಬಂಧಿಗಳನ್ನೆಲ್ಲ ಅಳಿಸುವವರು ಎಂದು ರುದ್ರರು ಸಂವತ್ಸರದ ಹನ್ನೆರಡು ಮಾಸಗಳು ಆದಿತ್ಯರು ಪ್ರಾಣಿಗಳೆಲ್ಲರ ಆಯಸ್ಸುಗಳನ್ನು ಕರ್ಮ ಕರ್ಮಫಲಗಳನ್ನು ಹೊತ್ತುಕೊಂಡು ಹೋಗುವು ಎಂದು ಆದಿತ್ಯರು ಸಿಡಿಗು ಗುಡುಗು ಇಂದನು ಪಶುಗಳು ಯಜ್ಞವು ಪ್ರಜಾಪತಿಯು ಸರಿ ಇವುಗಳನ್ನು ಸಂಕೋಚ ಮಾಡಿದರು ಆರು ಮೂರು ಎರಡು ಒಂದೂವರೆ ಒಂದು ಆಗುವವು ಪೃಥ್ವಿ ಅಗ್ನಿ ಅಂತರಿಕ್ಷ ವಾಯು ದ್ಯುಲೋಕ ಆದಿತ್ಯ ಎಂಬುವು ಆರು ಲೋಕದಲ್ಲಿ ದೇವತೆಯನ್ನು ಸೇರಿಸಿದರೆ ಆಗುವ ಪೃಥ್ವಿ ಅಂತರಿಕ್ಷ ಪೃಥ್ವಿ ಅಂತರಿಕ್ಷ ದ್ವಿಲೋಕಗಳಲ್ಲೇ ದ್ವಿಲೋಕಗಳೇ ಮೂರು ಅದನ್ನು ಸಂಕೋಚಿಸಿದರೆ ಅನ್ನ ಅನ್ನಾದವಾದ ಪ್ರಾಣ ಹೀಗೆ ಎರಡು ಅದನ್ನು ಸಂಕೋಚಿಸಿದರೆ ಮುಂದಕ್ಕೆ ಬೆಳೆಯುವ ಸೂಚನೆ ಉಳಿದು ಒಂದು ಒಂದು ಮತ್ತು ಅರಿಯಾಗಿರುವ ವಾಯು ಅದನ್ನು ಸಂಕೋಚಿಸಿದರೆ ಉಳಿಯುವುದು ಪ್ರಾಣವೊಂದೇ ಪ್ರಾಣವು ಒಡೆದು ಎಂಟು ವಿಧವಾಗಿ ಈ ಲೋಕವನ್ನೆಲ್ಲ ಮಾಡಿರುವುದು ಅದನ್ನೆಲ್ಲ ಬಲ್ಲವನು ಎಲ್ಲವನ್ನೂ ಬಲ್ಲನು ಯಜ್ಞವಾಲ್ಕ್ಯ ಅದನ್ನು ಬಲ್ಲವನು ಎಲ್ಲವನ್ನೂ ಬಲ್ಲವನು ಯಾಜ್ಞವಾಲ್ಕ್ಯ ಹೌದು ಆ ಎಂಟು ವಿಧವಾದ ಪುರುಷರನ್ನು ಎಂಟು ಕಾರ್ಯಗಳನ್ನು ಎಂಟು ಕರ್ಣಗಳನ್ನು ಎಂಟು ದೇವತೆಗಳನ್ನು ಬಲ್ಲನು ಅದು ನಿಜವಾದ ಪಾಂಡಿತ್ಯವಲ್ಲ ಶಾಕಲ್ಯ ವಿದನಿಗೆ ಆ ಮಾತು ವಿಚಿತ್ರವಾಯಿತು ಈಜು ಬರೆದಿದ್ದವನು ಬರೆದಿದ್ದವನನ್ನು ನೀರಿಗೆ ನೂಕಿದಂತಾಯಿತು ಮುಂದಕ್ಕೆ ಕೇಳೋಣವೆಂದರೆ ಏನೂ ತೋರದು ಎದ್ದು ಹೋಗೋಣವೆಂದರೆ ಆಸನಕ್ಕೆ ಕೀಳಿಸಿದಂತಾಗಿದೆ ಒಂದು ಗಳಿಗೆ ಆಯಿತು ಆ ಮೌನವನ್ನು ಸಹಿಸಲಾರದೆ ಅಶಾಂತವಾಗುವಷ್ಟು ಮಟ್ಟಿಗೆ ಆಯಿತು ಅಶಾಂತವೂ ಆದರೂ ಶಾಕಲ್ಯನು ಇನ್ನೂ ಮೌನ ಮುದ್ರೆಯನ್ನು ಒಡೆಯಲಿಲ್ಲ ಭಗವಾನರು ಕರುಣೆಯಿಂದ ನೋಡುತ್ತಾ ಹೇಳಿದರು ಶಾಕಲ್ಯ ತಾವು ನಿಷ್ಠರು ಉಪಾಸಕರು ಆದರೆನು ಪಾಪ ಈ ಕುರುಪಾಂಚಾಲರ ವಿದ್ವಾಂಸರು ತಮ್ಮನ್ನು ಬೆಂಕಿಯನ್ನು ಹಿಡಿಯುವ ಇಕ್ಕಳವನ್ನಾಗಿ ಮಾಡಿ ಬೆಂಕಿಗೆ ನೂಕಿದರು ವಿದ್ಧನು ಆ ಮಾತನ್ನು ಸಹಿಸಲಿಲ್ಲ ರೇಗಿದನು ಬಾಯ್ ಮುಚ್ಚೋ ಯಾಜ್ಞವಾಲ್ಕ್ಯ ಮುಚ್ಚು ನೀನು ಯಾವ ಮಹಾಬ್ರಹ್ಮವನ್ನು ಬಲ್ಲೆನೆಂದು ಕುರುಪಾಂಚಾಲರ ಬ್ರಾಹ್ಮಣರನ್ನೆಲ್ಲ ನಿಂದಿಸುತ್ತಿರುವೆ ಎಂದನು ತಾನು ಯಾಜ್ಞವಾಲ್ಕ್ಯರನ್ನು ಏಕವಚನದಲ್ಲಿ ಸಂಬೋಧಿಸುತ್ತಿದ್ದೇನೆಂದು ಅವನ ಮನಸ್ಸಿಗೂ ಬರಲಿಲ್ಲ ಭಗವಾನರು ಆ ತಿರಸ್ಕಾರದಿಂದ ಕೊಂಚವೂ ಖಿನ್ನರಾಗಲಿಲ್ಲ ಶಾಕಲ್ಯ ನೀವು ಹೇಳಿದ ಪ್ರಾಣ ಪುರುಷರನ್ನು ಮಾತ್ರವಲ್ಲ ಆ ಪ್ರಾಣಕಾಗಿ ಐದು ದಿಕ್ಕಾಗಿ ಈ ವಿಶ್ವವಾಗಿ ಈ ವಿಶ್ವದ ದೇವತೆಗಳಾಗಿ ಅಧ್ಯಾತ್ಮದಲ್ಲಿ ಪ್ರತಿಷ್ಠಿತವಾಗಿರುವುದನ್ನು ಬಲ್ಲೆನು ಎಂದನು ಹಾಗಾದರೆ ಎಲ್ಲಿ ಅವುಗಳನ್ನು ಒಂದೊಂದಾಗಿ ಹೇಳು ಆಗಬಹುದು ಸಾವಧಾನವಾಗಿ ಈ ಪ್ರಾಚೀ ದಿಕ್ಕಿನಲ್ಲಿ ಆದಿತ್ಯ ದೇವನಾಗಿ ಪ್ರತಿಷ್ಠಿತವಾಗಿ ಇವೆಲ್ಲವೂ ಹೃದಯದಲ್ಲಿ ಪ್ರತಿಷ್ಠಿತವಾಗಿರುವುದು ಈವಾಗಿರುವುದು ಈ ದಕ್ಷಿಣ ದಿಕ್ಕಿನಲ್ಲಿ ಯಮದೇವನಾಗಿ ಯಜ್ಞ ದಕ್ಷಿಣಾಶ್ರದ್ಧೆಗಳಲ್ಲಿ ಪ್ರತಿಷ್ಠಿತವಾಗಿ ಇವೆಲ್ಲವೂ ಹೃದಯದಲ್ಲಿ ಪ್ರತಿಷ್ಠಿತವಾಗಿರುವುದು ಈ ಪಶ್ಚಿಮ ದಿಶೆಯಲ್ಲಿ ವರ್ಣದೇವನಾಗಿ ಹೊರಗೆ ಜಲವಾಗಿ ಒಳಗೆ ರೇತಸ್ಸಾಗಿ ಇವೆಲ್ಲವೂ ಹೃದಯದಲ್ಲಿ ಪ್ರತಿಷ್ಠಿತವಾಗಿರುವುದು ಈ ಉತ್ತರ ದಿಶೆಯಲ್ಲಿ ಸೋಮದೇವನಾಗಿ ಹೊರಗೆ ದೀಕ್ಷೆಯಾಗಿ ಒಳಗೆ ಸತ್ಯವಾಗಿ ಇವೆಲ್ಲವೂ ಹೃದಯದಲ್ಲಿ ಪ್ರತಿಷ್ಠಿತವಾಗಿರುವುದು ಮೇಲಿನ ಧ್ರುವ ದಿಶೆಯಲ್ಲಿ ಅಗ್ನಿಯೋ ದೇವತೆಯೋ ಅದು ವಾಕ್ಕಾಗಿ ಹೃದಯದಲ್ಲಿ ಪ್ರತಿಷ್ಠಿತವಾಗಿರುವುದು ಪ್ರತಿಷ್ಠಿತವಾಗಿರುವುದು ಶಾಕಲ್ಯ ಮತ್ತು ಒಮ್ಮೆ ಹೆರಿವನ್ನು ಕೇಳಿ ಪೂರ್ವವು ರೂಪಾತ್ಮಕವಾದುದು ದಕ್ಷಿಣವು ಕೇವಲ ಕರ್ಮಾತ್ಮಕವಾದುದು ಪಶ್ಚಿಮವು ಪುತ್ರೋತ್ಪಾದನಾ ರೂಪ ಕರ್ಮಾತ್ಮಕವಾದುದು ಉತ್ತರವು ವಿದ್ಯಾಸಹಿತ ಕರ್ಮಾತ್ಮಕವಾದುದು ಊರ್ಧ್ವವು ನಾಮಾತ್ಮಕವಾದುದು ಹೀಗೆ ರೂಪಕರ್ಮ ನಾಮ ನಾಮಾತ್ಮಕವಾದ ಸರ್ವವು ಈ ಹೃದಯದಲ್ಲಿರುವುದು ಆ ಹೃದಯವು ಎಲ್ಲಿರುವುದು ಇದೇನಿದೆ ಹೀಗೆ ಮಾತನಾಡಲು ವಿನೇಶ ಕಲ್ಯ ಹೃದಯವು ಶರೀರದಲ್ಲಿರುವುದು ಆ ಶರೀರವನ್ನು ನಾನು ಎಂದೂ ಎಲ್ಲರೂ ಎನ್ನುತ್ತಿದ್ದರೂ ಆ ನಾನು ಬೇರೆಯಾಗಿರುವೆನು ಆ ಶರೀರದಲ್ಲಿರುವ ಆ ನಾನು ಎಲ್ಲಿರುವುದು ಭಗವಾನರು ನಿಟ್ಟಿಸಿರುಗಿಟ್ಟರು ಗೆರೆದರು ಬ್ರಹ್ಮವಾದಕ್ಕೆಂದು ಬಂದು ಕುಳಿತವನು ಎದುರಾಳಿಯು ಹೇಳುವುದನ್ನೆಲ್ಲ ಅದೆಲ್ಲಿರುವುದು ಅದರ ಪ್ರತಿಷ್ಠೆ ಏನು ಎಂದು ಕೇಳುವಂತಾಯಿತು ಎಂದು ಅವರಿಗೆ ಯೋಪಾಪ ಎನಿಸಿತು ಹೀಗೆ ಹಂಚಿ ಹಾಕಿ ನೋಡುವಾಗ ಯುವಗಳನ್ನೆಲ್ಲ ಒಟ್ಟುಗೂಡಿಸಿ ಹೊಡೆಯಬಲ್ಲೇ ಔಪ ಔಪನಿಷಧಿಕರೇ ಪುರುಷನತ್ತ ತಿರುಗಬೇಕಾಯಿತು ನಿಟ್ಟಿಸಿರು ಬಿಟ್ಟು ಪ್ರಶ್ನೆಕ್ಕೆ ಉತ್ತರವನ್ನು ಹೇಳಿದರು ಶರೀರವು ಪ್ರಾಣ ಅಪಾನ ವ್ಯಾನ ಉದಾನ ಶರೀರವು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳಲ್ಲಿ ಇರುವುದು ಹೀಗೆ ಒಂದೊಂದೊಂದು ಹಿಡಿದಿಟ್ಟುಕೊಳ್ಳದಿದ್ದರೆ ಒಂದೊಂದು ಒಂದು ಕಡೆಗೆ ಹೊರಟು ಹೋಗುತ್ತಿದ್ದವು ಕಾರ್ಯಗಳು ಕರುಣವಾದ ಹೃದಯದಿಂದ ಹೊರ ಹೊರಟು ಜಗದ್ರೂಪ ಕಾರ್ಯವಾಗಿ ಪರಿಣಮಿಸಿ ಅಲ್ಲಿಂದ ಹಿಂತಿರುಗಿ ಬಂದು ಹೃದಯದಲ್ಲಿ ಮತ್ತೆ ಪ್ರತಿಷ್ಠಿತನಾಗುವ ಆತ್ಮನನ್ನು ಆತ್ಮನನ್ನು ಶಾಕಲ್ಯ ನೇಟಿವ್ ತಿಳಿದುಕೊಳ್ಳಬೇಕು ಅದನ್ನು ಬಿಟ್ಟು ಇನ್ನೂ ಹೇಗೆ ಹೇಗೆಯೋ ಅದನ್ನು ತಿಳಿಯಲಾಗುವುದಿಲ್ಲ ಕಾರ್ಯಕರಣಗಳೆರಡೂ ತಾನೇ ಆಗಿದ್ದರು ಕಾರಣನಾದ ಅದನ್ನು ಬಿಟ್ಟು ಇನ್ನು ಹೇಗೆ ಹೇಗೆಯೂ ಅದನ್ನು ತಿಳಿಯಲಾಗುವುದಿಲ್ಲ ಕಾರ್ಯಕರ್ಣಗಳೆರಡೂ ತಾನೇ ಆಗಿದ್ದರೂ ಕಾರಣನಾದ ಅದನ್ನು ಮತ್ತಿನ್ನಂತೂ ಎಳೆ ತಿಳಿದುಕೊಳ್ಳುವುದು ಖಂಡ ಈ ಸರ್ವವು ಅಖಂಡವಾಗುವ ಎಡೆಯದು ಅದನ್ನು ಉಪನಿಷತ್ತುಗಳಿಂದ ಮಾತ್ರ ತಿಳಿಯಬಹುದೇ ಹೊರತು ಇನ್ನು ಯಾವುದರಿಂದಲೂ ತಿಳಿಯಲಾಗುವುದಿಲ್ಲ ಅದನ್ನು ಅರಿಯದೆ ಅರಿತಿರುವನೆಂದರೆ ಅವನು ಬೆಂಕಿಗೆ ಬಿದ್ದ ತರಗಲೆಯಂತಾಗುವನು ಅದನ್ನು ಈ ಮೂರ್ತ ವಿಶ್ವವನ್ನೆಲ್ಲ ತುಂಬಿ ಇಲ್ಲಿಂದಾಚೆಗೂ ಪ್ರಸರಿಸುವ ಪ್ರತಿಪುರುಷ ಎನ್ನುವರು ಅದನ್ನು ಬಲ್ಲೆಯ ಶಾಕಲ್ಯ ಶಾಖಜ್ಯನಿಗೆ ಖಂಡವು ಅಖಂಡವಾಗುವುದು ಎಂಬುದು ತಿಳಿದುದು ಅವನು ಹೆಚ್ಚಾಗಿ ಸಣ್ಣ ದನಿಯಲ್ಲಿ ನನಗೆ ತಿಳಿಯದು ಎಂದರು ಆದರೆ ತತ್ಪುರುಷ ಉಪಾಸನೆಯಲ್ಲಿರುವ ಎಲ್ಲಿಯೇ ಇರುವ ತತ್ಪುರುಷೋಪಾಸನೆಯಲ್ಲಿಯೇ ಇರುವ ಮಾತು ಆ ತತ್ವವನ್ನು ಬೆಂಕಿಯನ್ನು ಕದಿಕದಂತೆ ಕಣಕಿತು ವಿದಗ್ಧನು ಅದಕ್ಕೆ ತುತ್ತಾದನು ವಿದಗ್ಧನು ಬ್ರಹ್ಮವಾದದಲ್ಲಿ ವಿದಗ್ಧನೇ ಹಾಗೆ ಆಗಿಹೋದನು ಭಗವಾನರ ವಾಣಿಯು ಎಲ್ಲಿಂದ ಎಲ್ಲಿಯವರೆಗೆ ಹರಡಿತು ಅದುವರೆಗೆ ಹೋಗಿದ್ದ ಸರ್ವರಿಗೂ ಆ ವಾಣಿಯು ಕಲೀ ಕೇಳಿಸಿದಷ್ಟು ಹೊತ್ತು ಒಂದು ರೆಪ್ಪೆ ಹೊಡೆಯುವಷ್ಟು ಕಾಲ ಅಖಂಡಾದ ಜ್ಞಾನವೂ ಜ್ಞಾನಗಂಗಾ ಸ್ನಾನವೂ ಆಯಿತು ಸಭೆಯಲ್ಲಿದ್ದವರೆಲ್ಲರೂ ಧಾರ್ಮಯ ಯಂತ್ರಗಳಂತೆ ಪರಪ್ರೇಷಿತವಾದವರಂತೆ ಸ್ವಾತಂತ್ರ್ಯವು ಎಲ್ಲಷ್ಟೂ ಇಲ್ಲದವರಂತೆ ಎದ್ದು ಕಾಯಿನ ವಾಚನ ಕಾಯಿನ ವಾಚ ಮನಸ ಭಗವಾನರಿಗೆ ನಮಸ್ಕಾರಗಳಿದ್ದು ಸಮರ್ಪಿಸಿದರು ಝಕಝಯ ಭಗವತೇ ಯಾಜ್ಞವಲ್ಕ ನಮಃ ಎಂಬ ಕೂಗು ಮಂಟಪವನ್ನು ಕಿತ್ತು ಹೋಗುವ ಒತ್ತುಕೊಂಡು ಹೋಗುವುದು ಎಂಬ ಮಟ್ಟಿಗಾಯಿತು ಭಗವಾನರು ಆದಷ್ಟು ಹೊತ್ತು ಆದಷ್ಟು ಹೊತ್ತು ಸಮಾಧಿಯಲ್ಲಿದ್ದರು ರಾಜಾ ಜನಕನು ಮುಂದೆ ಬಂದು ಸರ್ವಜ್ಞ ಪಟ್ಟಾಭಿಷೇಕಕ್ಕೆ ಸರ್ವಾನು ಸರ್ವಾನು ಸರ್ವ ಸಭಾನುಜ್ಞೆಯನ್ನು ಪಡೆದು ಭಗವಾನರಿಗೆ ಪಾಂಡಿತ್ಯ ಕಿರೀಟವನ್ನು ಒಪ್ಪಿಸಿ ನಮಸ್ಕರಿಸಿದರು ಅಲ್ಲಿದ್ದವರು ಸರ್ವರು ಆತನಿಗೆ ಯಥೋಚಿತವಾಗಿ ಕಾಣಿಕೆಯನ್ನು ಒಪ್ಪಿಸಿ ನಮಸ್ಕಾರವನ್ನು ಮಾಡಿದರು